ಭ ಶ್ರೀರ ಜಗದ ಭಿರಾಮ ಭ ಶ್ರೀರಾಮ ಜಗದ ಭಿರಾಮ ರಜನಿ ಚವಯ ಭೀಮೋ ರಾಮ ಭಜ ಶ್ರೀರಾಮ ಜಗದ ರಾಜ ಸುಪೂಜಿತ ಪಾದ ಸರೋಜ ವಿರಿತ ಶ್ಯಾಮ ಶ್ಯಾಮ ರಾಜ ಸರೋಜ ವಿರಿತ ಶ್ಯಾಮ ಶ್ಯಾಮ ಭದ ಶ್ರೀರಾಮಗದ ಬಿರಾಮಗದ ಬಿರಾಮ ಸರಸಿ ಜನೇತ್ರ ಮ ಪವತ್ರ ಸುಚರಿತ್ರ ರಾಮ ಪರಮ ಪವತ್ರ ಸುಚರಿತ್ರ ಪರಶಿವ ರಘುರಾಮಚಂದ್ರನ ದಿವ್ಯ ಪಾದುಕೆಗಳ ನಮಸ್ತಕದಲ್ಲಿ ಹೊತ್ತು ಬಂದಂತಹ ಭರತ ಪಾದುಕೆಗೆ ಪಟ್ಟಾಭಿಷೇಕ ಮಾಡಿದ ಪ್ರತಿಜ್ಞಾವಾಕ್ಯದಂತೆ ನಂದಿಗ್ರಾಮದಲ್ಲಿ ವಲ್ಕಲವನ್ನುಟ್ಟು ಜಟಾಧಾರಿಯಾಗಿ ಕನ್ನ ಮೂಲಗಳನ್ನು ಭಕ್ಷಿಸುತ್ತ ಸದಾ ಕಾರಣ ಮಧ್ಯಾಹ್ನದ ರತನಾಗಿ ಎಲ್ಲಾ ಪ್ರಜೆಗಳಿಗೆ ತಾನು ರಾಜ ಮಾಡಬೇಕಾದಂತಹ ಎಲ್ಲ ಸೇವೆಗಳನ್ನು ಮಾಡ್ತಾ ಇದು ರಾಮ ಸೇವೆ ಎಂಬುದಾಗಿ ತಿಳಿದುಕೊಂಡು ಮಹಾನ್ ಕರ್ಮಟ ಯೋಗಿಯಂತೆ ಇದ್ದಾರೆ ಸಂಸಾರಿಗಳು ಭರತನಂತಿರಬೇಕು ಭರತೋ ಭಕ್ತಿಭರಿತಃ ಅಂದಿದ್ದಾರೆ ಭಕ್ತಿ ಅಂದ್ರೇನು ನಮ್ಮ ಪಾಲನೆ ಎಲ್ಲ ಕರ್ತವ್ಯಗಳನ್ನು ಮಾಡಿ ಭಗವಂತನ ಸೇವೆಯಿದು ತೊಳ್ಕೊಂಡು ನಿಷ್ಕಾಮವಾಗಿ ಅವನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಭರತ ಹೇಗೆ ರಾಮನನ್ನು ಪ್ರತೀಕ್ಷೆ ಮಾಡಿಕೊಂಡಿರ್ತಾನೋ ಸಂಸಾರ ಜೀವನದಲ್ಲಿ ನಾವೆಲ್ಲ ಯಜಮಾನರು ಇದಕ್ಕೆ ದೇವರೇ ಯಜಮಾನ ಪರಮಾತ್ಮೆಯ ಸ್ವಾಮಿ ಎಂಬುದಾಗಿ ಸದಾ ಕಾಲವನ ಚರಣದಲ್ಲಿ ನಿಷ್ಠೆ ಇಟ್ಟು ನಿಷ್ಕಾಮವಾದ ಭಾವದಿಂದ ಸದಾ ಸತ್ಕರ್ಮಗಳನ್ನು ಮಾಡ್ತಾ ಭಗವಂತನನ್ನು ಪ್ರತಿಕ್ಷೆ ಮಾಡ್ತಾ ಇರಬೇಕು ಮಾತ್ರ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಭರತ ಇದ್ದಾರೆ ಅದೊಬ್ಬ ಯೋಗಿಯ ಜೀವನ ಭಕ್ತಿಯೋಗಿಯ ಜೀವನ ಜೀವನದಲ್ಲಿ ನಾವು ಬದುಕಲಿಕ್ಕಾಗಿ ಮಾತ್ರ ತಿನ್ನಬೇಕು ಅದೇ ಮನುಷ್ಯನ ಜೀವನದ ಉದ್ದೇಶ ಬಹಳಷ್ಟು ಜನ ಅದರಲ್ಲೂ ಮರತು ತಿನ್ಲಿಕ್ಕಾಗಿಯೇ ಬದುಕಿದ್ದೇವೆ ಅಂತ ತಿಳ್ಕೊಂಡು ಆಯುಷ್ಯವನ್ನು ವ್ಯರ್ಥ ಮಾಡ್ತಾ ಇದ್ದ ಮಹಾಭಕ್ತಿಯೋಗಿಯಾಗಿರತಕ್ಕಂಥ ಭರತ ರಾಮನನ್ನು ಪ್ರತೀಕ್ಷೆ ಮಾಡ್ತಾ ಇರುವಂತೆ ನಮ್ಮ ಈ ಜೀವನದಲ್ಲಿ ಭಗವಂತನನ್ನು ಪ್ರತೀಕ್ಷೆ ಮಾಡ್ತಾ ಭರತನಂತೆ ಮಹಾನ್ ಕರ್ಮಯೋಗಿಗಳಾಗಿರ್ಬೇಕಂತೆ ನಿಷ್ಠೆಯಿಂದ ಭರತ ತನ್ನ ಕೃತಿಯಲ್ಲಿ ಮಗ್ನಾದ ಭಗವಂತನ ಸೇವೀರ್ ಇತ್ತ ಶ್ರೀರಾಮಚಂದ್ರ ಇನ್ನು ಬಹಳ ಕಾರಣ ನೀ ಚಿತ್ರಕೂಟದಲ್ಲೇ ಇದ್ರೆ ಅಯೋಧ್ಯೆ ಪರಿವಾರವೆಲ್ಲ ಬಂದು ನನ್ನನ್ನು ನೋಡಿ ಹೋಗಿದ್ದಾರೆ ಆಗಾಗ ಆಗಾಗಿ ಇಲ್ಲಿಗೆ ಆಗಮಿಸಿ ನಮ್ಮ ತಾಪಸಿ ಜೀವನಕ್ಕೆ ಆತಂಕ ಒಡ್ಡಿಯಿತು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಚಿಕ್ಕಮ್ಮ ಹೇಳಿದಂತೆ ದಂಡಕಾರಣ್ಯವನ್ನು ನಾವೀಗ ಪ್ರವೇಶ ಮಾಡಬೇಕು ದಂಡಕಾರಣ್ಯ ಅಂದಾಕೆ ಹೆದರಬೇಕಾದ್ದಿಲ್ಲ ಶ್ರೀರಾಮಚಂದ್ರ ಹೇಳುತ್ತಾನ ಸೀತೆ ಇದು ನಮ್ಮ ಪೂರ್ವಜರ ಸದ ಇಕ್ಷಾಕು ಮಹಾರಾಜನ ಮಗನಾಗಿರತಕ್ಕಂಥ ದಂಡಕನು ಇಲ್ಲಿ ರಾಜಧಾನಿ ಮಾಡಬೇಕು ಅಂತ ಸಿದ್ಧತೆ ಮಾಡಿದಾಗ ವಶಿಷ್ಠರ ಆಜ್ಞೆಯನ್ನು ಉಲ್ಲಂಘಿಸಿದ ಕಾರಣ ಅವರು ನಿನ್ನ ನೀ ಕಟ್ಟಿದ ರಾಜ್ಯ ಅರಣ್ಯವಾಗಲೆಂಬುದಾಗಿ ಶಪಿಸಿದ ಕಾರಣದಿಂದಾಗಿ ಬ್ರಹ್ಮಶಾಪದಿಂದಾಗಿ ಈ ತಂಡಕರ ರಾಜಧಾನಿ ಅರಣ್ಯವಾಗಿದೆ ಹೇಗೆ ಪೂರ್ವಜರ ಸಿಂಹಾಸನಕ್ಕೆ ಅಧಿಕಾರಿಯಾಗಿ ಭರತ ಇರಬೇಕು ಅಂತ ಕೈಗೆ ಅಪೇಕ್ಷೆ ಮಾಡಿದ್ದಾಳೆ ನನ್ನನ್ನು ಕಾಡೀಕಳಿಸಿದ್ದಾಳೆ ಕಾಡು ಅಂದ್ರು ನಾಡು ಅಂದ್ರೂ ಎರಡೂ ರಾಜರಿಗೆ ಸೇರಿರತಕ್ಕಂಥದ್ದು ಆದ್ರಿಂದ ದಂಡಕ ನಮ್ಮ ಕುಲದ ಹಿರಿಯವನಾದ್ರಿಂದ ಅವನ ಚಿಂತನೆ ಮಾಡ ನಾವೆರೇ ಪ್ರವೇಶ ಮಾಡೋಣ ಅಂತ ಹೀಗಂದು ಹಗಲು ಗತ್ತಲನ ಭೀಕರವಾದಂತಹ ಗುಂಡಾರಣೆ ಪ್ರವೇಶ ಮಾಡುತ್ತೆ ಕೇಳು ಕೂಶ ಬಳಿ ಕಿವಿಗಳ ಧಾರ್ಮಿಕ ಮಹರ್ಷಿಗಳು ಹೇಳ್ತಾ ಇಲ್ಲವ ಕೇಳು ಕುಶ ಬಳಿ ಕಿವರು ಹಲವು ಬನಾಳಿಗಳ ತಳೆದ ತ್ರಿ ಮುನಿಯ ಮುನಿ ಮೌಳಿ ಮಣಿಯ ಶ್ರಮ ಅತುಳ ಹರುಷದೇ ಶ್ರೀರತಾಂಗಿಯ ರಮಣನಿ ನೀ ಭೂಪಾಲದಂದು ಬಂಧು ಮುನಿಪ ಸಂಸ್ಕೂಲ ಸತ್ಕೃತಿ ಚಿಂದ ಸಂಭಾವಿಸಿದ ನವರುಗಳ ಕುಶನ ಕೇಳ್ ಬಳಿಕರು ಹಲವು ಬನಾಳಿಗಳ ಅನೇಕ ಅನೇಕ ವನಗಳನ್ನು ದಾಟಿ ದಂಡಕಾರಣ್ಯಕ್ಕೆ ಬರತಕ್ಕಂತಹ ಮಾರ್ಗದಲ್ಲಿ ಅತ್ರಿ ಮಹರ್ಷಿಗಳ ವನವನ್ನು ಪ್ರವೇಶ ಮಾಡುತ್ತಾನೆ ಆಶ್ರಮ ಅಲ್ಲಿತಾನೇ ಅತ್ರಿ ಅನಸೂಯರಿಗೆ ಪರಮಾತ್ಮ ದತ್ತನಾಗಿ ಅವತಾರ ಮಾಡಿದ್ದಾನೆ ಕೃತಯುಗದಲ್ಲಿ ಯಾವ ಭಗವಂತನನ್ನ ತನ್ನ ಪುತ್ರನನ್ನಾಗಿ ಪಡೆದಿದ್ರೋ ಶ್ರವಣದತ್ತ ಮನನದತ್ತ ನಿಧಿಧ್ಯನ ದತ್ತ ದತ್ತ ಎಂದವರಿಗೆ ದತ್ತ ಮಗನಾಗಿ ಬಹ ಅಂತಹ ಅವಧೂತ ಅವತಾರ ಮಾಡಿದ್ದಾನೆ ಪರಮಾತ್ಮ ದೇವರು ರಾಮಕೃಷ್ಣಾದಿ ಮತ್ಸ್ಯಪೂರ್ಮಾದ ಅವತಾರ ಮಾತ್ರ ಮಾಡಿದ್ದು ಅಂತ ಸಿಗಲ್ಲ ಗೋಪಾಲದಾಸರು ಹೇಳ್ತಾರೆ ಜಗತ್ತಿಗೆ ಜ್ಞಾನ ಕೊಡುವಸ್ಕರವಾಗಿ ಹೇ ಸರ್ವಜ್ಞ ಮೂರ್ತೆ ಪರಮಾತ್ಮನ ಅವತಾರ ಮಾಡಿದೆಯಲ್ಲ व्यासपिलालह या धन्वंत्रि ऋषभ महिदा सत्तामित रूप दि अधिकारे गली गोरे व्यापकनुनी कृपाणु श्रीश ವ್ಯಾಪಕ ನೂನಿ ಕೃಪಾಳು ಶ್ರೀಷ ಮುಖ್ಯ ಕಾರಣ ಹರಿ ಸ್ವತಂತ್ರ ಭಗವಂತ ಸ್ವತಂತ್ರನಾಗಿ ತನ್ನಿಚ್ಛೆಯಂತೆ ಭಕ್ತರಿಗೆ ಒದಿ ರಕ್ಷಣೆ ಮಾಡತಕ್ಕಂಥ ಅನೇಕ ಅನೇಕ ಅವತಾರಗಳು ಮಾಡಿದ್ದಾನೆ ಅದರಲ್ಲೂ ದತ್ತಾವತಾರ ಒಂದು ಜ್ಞಾನ ಕೊಡಲುಸ್ಕರವಾಗಿ ಅಂತಹ ದತ್ತನಿಗೆ ತಂದೆ ತಾಯಿಗಳು ಅತ್ರೇ ಅನಸೂಯರು ಈ ಸಾತ್ವಿಕವಾಗಿ ಅನುಸಂಧಾನ ಮಾಡಿದ್ದಾರೆ ಪತ್ರಿ ಅಂದ್ರೆ ಮೂರು ಅಲ್ಲದ್ದು ತ್ರಿಗುಣಾತೀತ ಸ್ಥಿತಿ ಅಂದ್ರೆ ಅಸೂಯಾರ ಹಿತವಾದ ಭಗವತ್ ಪ್ರೇಮ ಆ ಸಜ್ಜನ ಸಂಗತಿ ಉಂಟಾಗುವ ಭಗವತ್ನ ಯಾರು ಉಂಟೋ ಯಾರಲ್ಲೂಟೋ ಯಾವಾತನೂ ಈ ತ್ರಿಗುಣಗಳಿಂದ ಬಂಧಿತನಾಗಿದ್ದವ ಶುದ್ಧ ಸತ್ವಕ್ಕಾಗಿ ಪರಮಾತ್ಮನು ಪ್ರಾರ್ಥನೆ ಮಾಡ್ತಾನೋ ಅಂಥವನಿಗೆ ದೇವರು ತನ್ನನ್ನು ಕೊಟ್ಟುಕೊಳ್ತಾನೆ ಅದೇ ದತ್ತಾವತಾರದ ರಹಸ್ಯ ಅಲ್ಲಿ ಬರುವಾಗ ಪರಮಾತ್ಮನ ದೂರದಿಂದ ನೋಡ್ತಾ ಇದ್ದಾನೆ ಪತ್ರಿ ಮಹಾಮನು ಛನ್ಯನಾದ ನಾನು ಇನ್ನೊಮ್ಮೆ ನನ್ನ ಈಗ ಆಗಮಿಸುತ್ತಾನೆ ಭಗವಂತನೆಂಬುದಾಗಿ ಸ್ವಾಗತಿಸುತ್ತಾನೆ ಅದರಲ್ಲಿಯೂ ಅನಸೂಯಾದೇವಿ ಸೀತಾದೇವಿನ ಕೈ ಹಿಡಿದು ಕರತಂದರು ಎಂಥ ದಿವ್ಯ ಸಂಗಮ ಇದು ವಾಲ್ಮೀಕಿಗಳು ಬರನ್ನ ಜರ ಪಾಂಡುರ ಮೂರ್ಧಜ ಆಕೆಯ ಕೂದಲೆಲ್ಲ ಹಣ್ಣಾಗಿದೆ ಜರ್ಜರಿತ ಕಾಯಿಳಾಗಿದ್ದಾಳೆ ವೇಪವಾನಂಗಿ ಪ್ರವಾತೆ ಕದಲಿವಿವಾ ಕದಲಿ ವಿವಾಹ ಬಿರುಗಾಳಿ ಬಂದಾಗ ಬಾಳೆಗಡೆ ಹೇಗೆ ನಡಕ್ತದೋ ಹಾಗೆ ನಡಕ್ತದಂತೆ ಕಾರ್ಯ ಅಷ್ಟು ವಯಸ್ಸಾಗಿದೆ ಆ ಮಾಂಗಲ್ಯವತಿ ಅನಸೂಯಾದೇವಿ ಪ್ರಪಂಚದ ಮಹಾನ್ ಪ್ರತಿವೃತಿಯರಿಗೆಲ್ಲ ಆದರ್ಶನಾಗಿರತಕ್ಕಂಥ ತನ್ನ ಪಾತಿವೃತ್ಯದ ಶಕ್ತಿಯಿಂದ ಸೂರ್ಯನ ಗತಿಯನ್ನೇ ನಿಲ್ಲಿಸಿರ್ತಕ್ಕಂಥ ತ್ರಿಮೂರ್ತಿಗಳನ್ನು ತೊಟ್ಟಲ್ಲಿಟ್ಟು ತೂಕಿರತಕ್ಕಂಥಳು ಅಂಥ ಅನಸೂಯಾದೇವಿ ಸೀತೆಯನ್ನು ಕರೆದೊಯ್ದು ಮಗಳೇ ಶ್ರೀರಾಮನ ಹಿಂದೆ ಹೋಗ್ಲಿಕ್ಕೆ ಬಂದಿದ್ದಿ ನೀನು ಯಾವುದೇ ಕಾರಣದಿಂದ ಕಾಡಿನಲ್ಲಿ ರಾಮನಲ್ಲಿ ಯಾವ ಅಪೇಕ್ಷೆಯೂ ಮಾಡಬೇಡ ಎಂಬುದಾಗಿ ತನ್ನ ಅನೇಕಾನೇಕ ಆಭರಣಗಳನ್ನ ಸೀತಾದೇವಿಗೆ ಹಾಕಿ ಆಕೆಯನ್ನು ಅಲಂಕಾರ ಮಾಡ ಅರಮನೆಯಲ್ಲೆಲ್ಲ ಆಭರಣಗಳನ್ನ ಹಾಕೊಂಡಿರ್ತಕ್ಕಂಥವ್ಳು ನೀನು ಇಲ್ಲೇನಿಲ್ಲ ಧಿಗಲ್ಲಬಾರದೆಂಬುದಾಗಿ ಎಲ್ಲ ಆಭರಣಗಳಲ್ಲ ಹಾಕಿ ಅಲಂಕಾರ ಮಾಡಿದ್ರು ಸೀತಾದೇವಿನ ಆಚಿತ ನಾವು ತಪಸ್ವಿಗಳಂತಿರಬೇಕಾದವರಲ್ವೇ ಇದು ಯಾಕೆ ಅನುಸಾದೇವೆ ಅಂದ್ರ ಮಗಳೇ ಇದು ನಮ್ಮದೇನು ಸೂರ್ಯಕುಲದ ಅರಸರೇ ನಮ್ಗೆ ಕೊಟ್ಟಿರಬೇಕು ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ಈ ಜಡ ವಸ್ತು ಇಟ್ಕೊಂಡು ಏನು ಮಾಡಲಿ ಇದೋ ಈ ದಿವ್ಯವಾದಂತಹ ವಸ್ತುವನ್ನು ನಿನಗೆ ಕೊಡುತ್ತೇನೆ ನೀವು ಪ್ರೀತಿಯನ್ನು ಸ್ವೀಕಾರ ಮಾಡಬೇಕೆಂಬುದಾಗಿ ಆಕೆಯ ದಿವ್ಯಾಲಂಕಾರದಿಂದ ಸತ್ಕಾರಾದಿಗಳಿಂದ ಗೌರವಿಸಿದಾಗ ಸೀತಾದೇವಿ ನಕ್ಷತ್ರಗಳಿಂದ ಯುಕ್ತವಾದಂತಹ ಆ ರಾತ್ರಿಯಂತೆ ಕಾಣಿಸ್ತಿದ್ಲು ಎಂಬುದಾಗಿ ವಾಲ್ಮೀಕಿ ವಿವರಣೆ ಮಾಡುತ್ತಾರೆ ಆತಿಥ್ಯವನ್ನಲ್ಲಿ ಸ್ವೀಕಾರ ಮಾಡಿ ನಾವು ಮುಂದೆ ಹೋಗಬೇಕಾಗಿರತಕ್ಕಂಥ ದಂಡಕಾರನದ ಕಡೆ ಬಿಟ್ಟು ಹೊರಟಿದ್ದಾರೆ ಪ್ರವಿಶ್ಯತು ಮಹಾರಣ್ಯೋ ಗಂಡಕಾರಣ್ಯ ಮಾತ್ಮವಾ ಆರಣ್ಯ ಪ್ರವೇಶ ಮಾಡ್ತ ಪಕ್ಷಿ ನಿಷ್ಪೂಡಿತಂ ವನಂ ಚಿಲ್ಲಿಕಾನಾದ ಘರ್ಗರ ಘೋರ ಕರ್ಕಶಂ ಮೈ ನವಿರೇಳುತ್ತದೆ ಭೀಕರವಾಗಿರ್ತಕ್ಕಂಥ ಕರ್ಕಶ ಶಬ್ದಗಳು ಧ್ವನಿ ಕರ್ಕಚದಿಂದ ಶಿಲೆಯನ್ನು ಕೊಯ್ಯುವಂತೆ ಉಂಟಾಗುವ ಗರ್ಗರ ಶಬ್ದಗಳು ಎಂತಹ ಧೈರ್ಯವಂತನ ಹೃದಯವನ್ನಾದರೂ ಕೂಡ ಭೇದಿಸುತ್ತಾರೆ ಅಂತಹ ಭೀಕರ ದಂಡ ದಂಡಕಾರ ಪ್ರವೇಶ ಮಾಡುತ್ತಾರೆ ಅಲ್ಲಿ ರಾಮನ ಬರವನ್ನು ಕಾದಿದ್ದಂತಹ ಸಹಸ್ರಾರ ಋಷ್ಮುನಿಗಳು ಕೆಲವರು ಕೇವಲ ವಾಯುಭಕ್ಷಕರು ಕೆಲವರು ಒಣಗಿದಂತಹ ಎಲೆಗಳನ್ನು ಅಷ್ಟೇ ತಿಂದು ಬದುಕತಕ್ಕಂಥವ್ರು ಕೆಲವರಂತೂ ತಲೆ ಕೆಳಗಾಗಿ ಕಾಲು ಮೇಲಕ್ಕೆತ್ತಿ ಯಾವುದೋ ಅಟಯೋಗದ ಸಾಧನ ತೊಡಗಿದ ತಪಸ್ಸು ಒಂಚಿ ಕಾಲಲ್ಲಿತ್ತವರು ಕೆಲವರು ಕೆಲವರು ಬಂಡೆಗೆ ಹೊರಗೆ ನಿಂತು ತಪಸ್ಸು ಮಾಡುತ್ತಾ ಇದ್ದಾರೆ ಮೈ ಇರುವೆಗಳು ಕಚ್ಚಿ ಹತ್ತಿಕೊಂಡಿವೆ ಆ ಸ್ಥಾನಗಳ ಜೊತೆಗೆ ತಾವು ಸ್ಥಾನಗಳಂತೆ ದೇಹಭಾನ ಮಾಡಿಕೊಳ್ಳುತ್ತಿದ್ದಾರೆ ಸಂಶುತ ವೃತರು ಕಠಿಣ ವೃತರು ಇವನ್ನೆಲ್ಲ ನೋಡ್ತಾ ನೋಡ್ತಾ ಅಚ್ಚರಿ ಪಡುತ್ತಾ ಮುಂದಕ್ಕೆ ಬರ್ತಾರೆ ಸೀತಾದೇವಿ ಶ್ರೀರಾಮಚಂದ್ರ ಜಗತ್ತಿನ ತಂದೆ ತಾಯಿಗಳು ರಾಕ್ಷಸರಿಂದ ತನ್ನ ಮಕ್ಕಳಂತಿರತಕ್ಕಂಥ ತನ್ನನ್ನು ಪ್ರೀತಿಸುವ ಋಷಿ ಮುನಿಗಳಿಗಾಗುವ ಅಡ್ಡಿ ಆತಂಕ ತೊಂದರೆಗಳನ್ನು ನೋಡಲಿಕ್ಕಾಗಿ ಬಂದಿದ್ದರು ಎಂಬಂತೆ ನೋಡ್ತಾ ಮುಂದಕ್ಕೆ ಬರುವಾಗ ಇನ್ನೊಂದು ಋಷಿಗಳ ತಂಡ ಧಾವಿಸಿತು ರಾಮ ರಘುನಂದನ ಇತಕಾಮ ಜೀವ ವಿಶ್ರಾಮ ನಮೋ ಇತ ಕಾಮ ಜೀವ ವಿಶ್ರಾಮ ನಮೋ ಕಾಮ ರಘುನಂದ ಿ ಹೇವೈ ಕರುಣಾ ಕರುಣಾಳು ನಿನ್ನ ನಿತ್ಯ ಹಾದಿ ಕಾಣು ವೈ ಕ್ರಪೆ ದೋರು ನಿನ್ನ ಹಾದಿ ಕಾಣು ವೈ ಕೃಪೆ ಕೃಪ ರಾಮ ರಘುನಂದ ಕಾಮಟೀವ ವಿಶ್ರಾಮನ ಮೋನ ರಾಮನ ಗುನಂದನ ಆರ್ತರೆಲ್ಲರಿಗೆ ಆಶ್ರಯ ರೆಲ್ಲರಿಗೆ ಆಶ್ರಯ ನೀನೆಂಬ ವಾರ್ತೆ ಕೇಳಿದೆವು ಸಾರ್ಥಕ ವಾಯಿತೀಗ ತೂರ್ತದನುಜರನು ತೂರ್ತದನುಜರನು ದಂಡಿಸಿ ಸಲಹಿ ಆರ್ತ ರಕ್ಷಕನೆಂಬ ಕೀರ್ತಿ ಪಡೆಯೋರ ಆರ್ಥರಕ್ಷಕ ಗುಂಟ ಆದ ಗಾಯ ಒಬ್ಬನ ಕೈ ಕತ್ತರಿಸಲ್ಪಟ್ಟಿದೆ ಒಬ್ಬನ ತಲೆ ಒಡೆಯಲ್ಪಟ್ಟಿದೆ ಇನ್ನೊಬ್ಬನ ಮೂಗು ಕತ್ತರಿಸಲ್ಪಟ್ಟಿದೆ ಒಬ್ಬನಿಗೆ ಮೈಯೆಲ್ಲ ಕಡಿದು ಕಡಿದು ಗಾಯ ಮಾಡಿ ಹಾಕಿದ್ದಾರೆ ಅವರೆಲ್ಲ ಬಂದು ಪ್ರಘು ರಾಮಚಂದ್ರ ನಮ್ಮ ನೀನು ರಕ್ಷಣೆ ಮಾಡೇ ಶಾಪದಿಂದ ಸುಟ್ಟು ಹಾಕಿಬಿಟ್ಟೆ ರಾಕ್ಷಸ ಆದರೆ ನ್ಯಸ್ತಂಡ ನಾವು ತಪಸ್ವಿಗಳು ನಾವು ಸಿಟ್ಟಿಗೆದ್ರೆ ನಮ್ಮ ತಪಸ್ಸಿನ ಪುಣ್ಯ ತಾನೇ ಕ್ಷೀಣವಾಗ್ತದೆ ಅಂತ ಸುಮ್ಮನಿದ್ದೇವೆ ರಾಮಚಂದ್ರ ನಮ್ಮ ತಪಸ್ಸಿನ ಆರನೆಯ ಒಂದು ಭಾಗ ಪುಣ್ಯವನ್ನ ರಾಜರಾದ ನಿಮಗೆ ನಾವು ದಾನ ಮಾಡುತ್ತೇವೆ ನಿಮ್ಮ ಹಿತಕ್ಕಾಗಿ ಆದ್ರೆ ನೀವು ನಮ್ಮನ್ನು ಕಾಪಾಡಬೇಡುವೆ ನಮ್ಮ ಪುಣ್ಯಶಕ್ತಿಯನ್ನ ಅಯೋಧ್ಯೆಯ ಅರಸುತನಕ್ಕೆ ಧಾರಿಯರೆದಿದ್ದೆ ಆದ್ರಿಂದ ಇಲ್ಲಿ ಪರಮದುಷ್ಟನಾಗಿರತಕ್ಕಂಥ ವಾದಿಯಲ್ಲಿ ವಾನರಾಧಿಪನಾದ ವಾಲೆಯಲ್ಲಿ ಸಖಥನವನ್ನು ಮಾಡಿ ಪುರಾತ್ಮನಾದಂತಹ ಆ ದಶಕಂಠ ರಾವಣ ತನ್ನ ತಂಗಿಯನ್ನಿಲ್ಲಿಟ್ಟಿ ಜನಸ್ಥಾನದಲ್ಲಿ ಹದಿನಾಲ್ಕು ಸಹಸ್ರ ರಾಕ್ಷಸ ಸೈನ್ಯ ಇಟ್ಟಿದ್ದಾರೆ ನಿಮ್ಮ ಅಯೋಧ್ಯೆಗೆ ಸೇರಿದಂತಹ ಈ ಸ್ಥಳದಲ್ಲಿ ರಾಕ್ಷಸನ ಶತ್ರು ಸೇನೆ ಬಂದಿದ್ದು ನಿನ್ನ ಪ್ರಜೆಗಳಾದ ನಮ್ಮನ್ನು ಪೀಡಿಸುತ್ತಾ ಇತ್ತು ಇದೆ ನೋಡಿ ಸುಮ್ಮನೆ ರೀತಿಯ ರಘುರಾಮಚಂದ್ರ ಗಂಭೀರ್ಣ ಲಕ್ಷ್ಮಣನ ಮೋರೆಯನ್ನು ಕಂಡು ಆ ಋಷಿಗಳಿಗೆ ಭರವಸೆ ಕೊಡ್ತಾ ಇದ್ದಾನಂತೆ ಧರ್ಮ ಧರ್ಮ ಅಂತ ಯಾರು ಹಣೆಯ ಮೇಲೆ ಬರೆದುಕೊಂಡು ತಿರುಗಾಡೋದಲ್ಲ ಧರ್ಮ ರಕ್ಷಣೆ ಅಂದ್ರೆ ಯಾರು ಧರ್ಮದಂತೆ ನಡೆಯಿತಾರೋ ಆ ವ್ಯಕ್ತಿಗಳ ರಕ್ಷಣೆಯೇ ಧರ್ಮ ರಕ್ಷಣೆ ಹೊರತು ಒಂದಿಷ್ಟು ಧರ್ಮ ಗ್ರಂಥಗಳ ರಕ್ಷಣೆ ಅಲ್ಲ ಆ ಪ್ರಕಾರ ನಡೆದಂಥ ಮಹಾಪುರುಷರನ್ನು ಯಾಕೆ ಆಚಾರ ಪ್ರಭು ಧರ್ಮ ಯಾರ ಆಚಾರದ ತರ್ತಾರೋ ಆಗ ಮಾತ್ರ ಧರ್ಮದ ಪ್ರಾಕಟ್ಟಿ ಉಂಟಾಗತಕ್ಕಂತಹದ್ದು ಆದ್ರಿಂದ ನಿಮ್ಮನ್ನು ಕಾಪಾಡಲು ಸ್ಥಿರವಾಗಿಯೇ ನನ್ನ ಅವತಾರವೆಂಬುದಾಗಿ ನಿಮ್ಮನ್ನೇ ಹಿಂಸೆಗೆ ಗುರಿಪಡಿಸತಕ್ಕಂತಹ ರಾಕ್ಷಸರ ಕುಲವನ್ನು ಸಂಹಾರ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾಳೆ ಆಗ ಸೀತಾದೇವಿ ಹೇಳ್ತಾಳೆ ರಾಮಚಂದ್ರ ಇದು ನಮಗೆ ಅಪರಿಚಿತ ಸ್ಥಳ ಯಾರೋ ಯಾರಿಗೋ ಜಗಳ ಇದ್ರೆ ನಾವದರಲ್ಲಿ ಮಧ್ಯ ಪ್ರವೇಶ ಮಾಡಿ ಪ್ರತಿಜ್ಞೆ ಮಾಡಿದರೆ ಶತ್ರುಗಳಿಂದ ನಮಗೆ ಆತಂಕ ಉಂಟಾದೀತಲ್ಲ ರಘುರಾಮಚಂದ್ರ ರಾಕ್ಷಸರಿಗೂ ಋಷಿಗಳಿಗೂ ಯುದ್ಧವಾಗಿದ್ರೆ ಅಥವಾ ಅವರಲ್ಲಿ ತಾನೇ ಜಗಳ ಇದ್ರೆ ನಾವ್ಯಾಕೆ ಮಧ್ಯ ಪ್ರವೇಶ ಮಾಡಿ ನೀ ಪ್ರತಿಜ್ಞೆ ಮಾಡಿದ್ರೆ ಒಂದು ವೇಳೆ ಅವರು ನಿನ್ನ ಪ್ರೀತಿಯ ಪತ್ನಿಯಾದ ಸೀತೆಯಾದ ನನ್ನ ಮೇಲಾಕ್ರೋಮಣ ಮಾಡಿದರೆ ಲಕ್ಷಣ ಮೇಲೆ ಆಕ್ರಮಣ ಮಾಡಿದರೆ ಆಗ ನಾವು ಪ್ರತಿಭಟಿಸಬೇಕಾದ ಸರಿ ಆದ್ದರಿಂದ ಇಂತಹ ಪ್ರತಿಜ್ಞೆ ಮಾಡಿದರೆ ಅದನ್ನು ಪೂರ್ಣಗೊಳಿಸುವುದು ನಮಗೆ ಸಾಧ್ಯವಾದೀತೆ ಅಂತ ಶಂಕೆ ಸಾಕ್ಷಾತ್ ಲಕ್ಷ್ಮಿ ಆಕೆ ಸೀತಾದೇವಿಗ ಜ್ಞಾನ ಎಂಬುವುದಿಲ್ಲ ರಾಮನ ಪರಾಕ್ರಮದ ಬಳಿಗೆ ಸಂಶಯ ಇಲ್ಲ ಆದರೆ ಮನುಷ್ಯ ಮಾತ್ರರಿಗೆ ಲೋಕ ಸಂಗ್ರಹಕ್ಕಾಗಿ ಆದರ್ಶವನ್ನು ತೋರಲು ಅವತರಿಸಿದವರು ಮಾಡಿ ತೋರಿಸುತ್ತಾರೆ ಶ್ರೀರಾಮಚಂದ್ರ ಹೇಳುತ್ತಾನ ಸೀತೆ ನನ್ನ ಪರಮ ಮಿತ್ರಳು ನನ್ನಿಂದ ಗೌರವ ಪಾತ್ರಳು ಆಗಿರತಕ್ಕಂಥ ಋಷಿ ಮುನಿಗಳನ್ನು ಸಂರಕ್ಷಣೆ ಮಾಡಲು ನಾನು ಈ ಪ್ರತಿಜ್ಞೆ ಮಾಡಿದ್ದೆ ಈ ಪ್ರತಿಜ್ಞೆಯಂತೆ ನಡೆಯಲಿಕ್ಕೆ ಯಾವ ತ್ಯಾಗಕ್ಕಾದರೂ ನಾನು ಸಿದ್ಧನಿದ್ದೇನೆ ಜಾನಕಿ ಒಂದು ವೇಳೆ ಈ ಋಷಿಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅಯೋಧ್ಯ ಭರತ ಲಕ್ಷ್ಮಣ ನನ್ನ ಸರ್ವವಿಧವಾದಂಥ ಅಧಿಕಾರ ಹೆಚ್ಚಂದ್ರೆ ಹೆಚ್ಚಿನ ಪ್ರೀತಿಗೆ ಪಾತ್ರರಾದ ಸೀತೆ ನಿನ್ನಾದರೂ ಬಿಟ್ಟುಬಿಟ್ಟು ಈ ಋಷಿಗಳನ್ನು ಕಾಪಾಡುತ್ತೇನೆ ಅಂತ ರಾಮ ಪ್ರತಿಜ್ಞೆ ಮಾಡುವಾಗ ಸೀತಾದೇವಿ ತಲೆ ತಗ್ಗಿ ಸುಮ್ಮನಾಗ್ತಾಳೆ ರಘುರಾಮಚಂದ್ರಮನಲ್ಲಿ ಕ್ಷಮೆ ಕೇಳುತ್ತಾಳೆ ಋಷಿಗಳಿಗೆ ಭರವಸೆಯನ್ನು ಕೊಟ್ಟು ಲಕ್ಷ್ಮಣ ದಾರಿ ಇದ್ದಾನೆ ಆ ಹಳುಗಳನ್ನ ಗಿಡಗಳನ್ನ ಎಲ್ಲ ಕತ್ತರಿಸಿ ದಾರಿ ಮಾಡ್ತಾ ಇರುವಂತೆ ಶ್ರೀರಾಮಚಂದ್ರ ದೀರ್ಘ ಹೆಜ್ಜೆ ನೆಟ್ಟು ನುಗ್ಗಿದ ಮೊಗಲ ಸಾಧ್ಯವಾದಂತ ಕೊಂಡಾರೆಣ್ಣದಲ್ಲಿ ಆಗಲೇ ಕಕ್ಕಸ ಕೂಗು ವಿರಾಧ ನದಿ ವಿಷಮ ವಿಷು ವಿಷವೃತ್ತ ಇದು ನೋಡಿದರೆ ಬರದಿಂದ ತುಡುಕಿ ಜನ ಕಜಯ ಅಡಿಯನೆತ್ತಿದನು ಹಿಡಿದೆತ್ತಿಬಿಟ್ಟಕ್ಕೆ ಸ್ಥಿತಿ ಗ್ರಾಹ ಶಾಪಹತನ ಪಾಪನಾಶಿನಿಗೆ ಚೈತನ್ಯ ರೂಪಿಣಿಗೆ ಶಕ್ತಿ ಮಾತೆಗೆ ನಮೀಪೋ ಶಾಪಗ್ರಸ್ತರಾದಂಥ ವಿರಾಧ ಹಿಡಿದು ಎತ್ತುತ್ತಾನೆ ಸೀತೆಯನ್ನು ಕಾಣೂರಿ ಹಾಕಂಡ್ರೆ ಶಾಪಗ್ರಸ್ತವಾದಂತಹ ಆ ಚೇತನ ಜಗನ್ಮಾತೆಯಾದ ಸೀತೆಯ ಪಾದಕ್ಕರಿಗೆ ಅಮ್ಮಾನನ್ನು ಮುಕ್ತಗೊಳಿಸುವುದು ಬೀಳುತ್ತದೆ ಒಂಬತ್ತು ರಾಮನನ್ನು ಕಂಡು ವಿರಾದ ಹೇಳ್ತಾನೆ ಏ ತಪಸ್ವಿ ನಾರೂಡಗೆ ನಾರಿಯಾಕೆ ಮಹಾವಿರಕ್ತ ನಿಮೇಶ ಹಾಕ್ಕೊಂಡು ಬಂದಿದೆಯಲ್ಲ ನಿನಗೆ ಈ ಬಳಿಯಲ್ಲಿ ಹೆಣ್ಣೆ ಯಾಕೆ ಈ ನಾಟಗೆ ತಪಸ್ ಶರಟಪಾಸಿವೀರರಿಗೆ ನೋಡಿದರೆ ತಪಸ್ಸುಗಳ ವೇಷ ಹಾಕಿದ್ದಿ ಕೈಯಲ್ಲಿ ಧನೂರು ಬಾಣಗಳನ್ನು ಧರಿಸಿದ್ದಿ ಯಾರೋ ವಂಚಕನೇನು ಹೀಗಂದು ಆಕ್ರಮಣ ಮಾಡುತ್ತಿರುವಾಗ ಸೀತಾದೇವಿ ಗೊಬ್ಬರಿತಾ ಇದ್ದಾಳೆ ನಾನು ಜವನ ಪುತ್ರ ಎಂಬುದಾಗಿ ಸೀತೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡುವಾಗ ರಾಮ ನೋಡ್ತಾನೆ ಇದ್ದರು ಕ್ರುದ್ಧನಾದ ರಾಮ ರಾಮ ಕ್ರುದ್ಧ ಧನಾ ಉದ್ದ ಸಮೃದ್ಧ ಸಮನ ವಿಕ್ರಮಾತೃ ಧನಾ ಬದ್ಧ ಪ್ರಕುಟಿರಣಸನಾಗಿ ಸನ್ನದ್ಧ ಸಭವಗೆ ಬುದ್ಧಿ ಬೇಡಿ ಸನ್ನದ್ಧ ನೀಳವಾದಂತಹ ತೋಳುಗಳೆರಡನ್ನ ಕತ್ತರಿಸಿ ಚೆಲ್ಲಿ ಬಿಟ್ಟ ಪ್ರಕ್ಷೆ ಆಗಲೇ ಶಾಪಗ್ರಸ್ತನಾಗಿರತಕ್ಕಂಥ ವಿರಾಧ ಕರಜೋಡಿಸಿ ಜವನ ಪುತ್ರನಾದಂಥ ನಾನು ಗಂಧರ್ವ ಶಾಪದಿಂದ ಬಿದ್ದಿದ್ದೇನೆ ನಾನು ಉದ್ಧಾರ ಮಾಡಿದ್ರೆಂಬುದಾಗಿ ಪಾದ ಕರಗಿ ಅಲ್ಲಿಂದ ಅದೃಶ್ಯನಾಗಿ ಹೋಗ್ತಾನೆ ಸೀತೆಗೆ ಆಶ್ಚರ್ಯ ಅನ್ನಿಸುತ್ತ ಶ್ರೀರಾಮ ವನಕ್ಕೆ ಬಂದು ಇಂಥವರನ್ನು ಉದ್ಧಾರ ಮಾಡಲಿಕ್ಕೆ ಹೊರತು ಸುಮ್ಮನೆ ಈಗ ವನ ವಿಹಾರಕ್ಕೆ ಬಂದವನಲ್ಲ ಅಂತ ಕರೀತಾಳೆ ಲೋಕವೂ ಇದನ್ನು ತಿಳಿಯುತ್ತಾ ಆಗಲೇ ಮುಂದೆ ಒಂದು ಪವಿತ್ರವಾದ ಆಶ್ರಮ ಗೋಚರಿಸುತ್ತದೆ ಗೂಳಿ ಒಂದು ಗುಟುರಿಕ್ಕತಾ ಮುಂದಕ್ಕೆ ಬರುತ್ತದೆ ಅಲ್ಲಿ ವೇದಾಭ್ಯಾಸಕ್ಕೆ ಬಂದ ವಟುಗಳ ಆ ವೇದ ಸ್ವರದ ಸುಂದರ ಕೆಂಪು ಕೇಳುತ್ತಾ ಪ್ರಾಣಿಗಳು ತಮ್ಮ ವೈರಭಾವವನ್ನು ಮರೆತು ಎಲ್ಲಂದ್ರಲ್ಲಿ ಬಹಳ ಸಂತೋಷದ ಸಂಚರಿಸುತ್ತ ಆಗ ಮಾತ್ರ ಮರಿ ಹಾಕಿದ ಹೆಣ್ಣು ಹುಲಿ ಬೆಳೆಯಲ್ಲೇ ಇದ್ದಂಥ ಹಸುವನ್ನ ಕಣ್ಣೆತ್ತಿ ಕೂಡ ನೋಡದೆ ಸುಮ್ಮನಿದ್ರೆ ಆ ಹಸುವಿನ ಕರು ಹುಲಿಯ ಮೊಲೆ ಹಾಲು ಕುಡಿಯಲಿಕ್ಕೆ ಆ ಕಡೆಗೆ ಎಳೆಯಲ್ಪಡುತ್ತದೆ ವೈರಭಾವ ಎಲ್ಲೆಲ್ಲೂ ಇಲ್ಲ ವೃಕ್ಷಗಳು ಋತುಭೇದಗಳಿಲ್ಲದೆ ಫಲಭಾರಗಳಿಂದ ಆಗಂತುಕರನ್ನು ಆಮಂತ್ರಿಸುತ್ತಾನೆ ಶ್ರೀರಾಮಚಂದ್ರ ನೋಡ್ತಾನೆ ಈತೆ ಎಂಥ ದಿವ್ಯ ಆಶ್ರಮ ನೋಡಿದು ಎಂಬಾಗಲ್ಲಿ ದೇಹವೆಲ್ಲ ಜರ್ಜರಿತವಾಗಿ ಅಲ್ಲಿ ಇಲ್ಲಿ ಮಹಾಮಹಾವ್ರಣಗಳೇ ತಾನೇ ಕಾಣಿಸ್ತಾ ಇವೆ ದೇಹದಲ್ಲಿ ಅವನೇ ಶರಭಂಗ ಶ್ರೀರಾಮನನ್ನು ನೋಡುತ್ತಲೇ ಆ ಕಡೆಗೆ ಕೈ ಯಾರಿಗೋ ಸಂಕೇತ ಸೂಚನೆ ಮಾಡ್ತಾ ಹೋಗು ಹೋಗು ಹೋಗು ಹೋಗು ಯಾಕೆಂದ್ರೆ ಶರಭಂಗರಿಗೆ ಆ ತಪಸ್ವಿಗಳಿಗೆ ಸತ್ಯಲೋಕಕ್ಕೆ ಕರೆದೊಯ್ಯಲು ಚತುರ್ಮುಖ ಬ್ರಹ್ಮದೇವರ ಕಡೆಯಿಂದ ಬಂದವರು ರಥಸಮೇತವಾಗಿ ನೀ ಬರಬೇಕು ಅಂತ ಈ ಪ್ರಕಾರ ಕರೆಯಲಿಕ್ಕೆ ಬಂದರೆ ಸಾಕ್ಷಾತ್ ವೈಕುಂಠಪತಿ ಇಲ್ಲಿ ಇದ್ದಾನೆ ನಿನ್ನ ಸತ್ಯಲೋಕ ನನಗೆ ಯಾಕೆ ಬೇಕೆಂಬುದಾಗಿ ಆ ಕಡೆಗೆ ಲಕ್ಷ ಕೊಡಲಿ ಶ್ರೀರಾಮಚಂದ್ರ ನೋಡ್ತಾ ಇದ್ದ ರಘು ಕುಲ ಬಾರಿ ಚಂದ್ರಮ ಅಗಧೂರೀ ಪರಬ್ರಹ್ಮ ಅಗಧೂರನಿ ಪರಬ್ರಹ್ಮ ರಾಘವೂಲ ಚಂದ್ರ ಶಭಂಗ ನೂನ ಶರಣು ಬಂದಿ ಹೇವಯರಭನು ಶರಣು ಬಂದಿ ಹೇವೈ ಪರಮ ಉದಾರ ಕೃಪಾ ಧರಿಸಿ ಪ್ರಾಣ ದರುಶನ ಕಾ ಗೀತವ ಕರಣವತುರು ಅಗಧೂರನೆ ಪರಬ್ರಹ್ಮ ಸತ್ಯಲೋಕಕ್ಕೆ ನನ್ನ ಕರೆ ಬಂದರೂ ಕೂಡ ವೈಕುಂಠಪತೆಯಾದ ನಿನ್ನಂತಹ ಪ್ರಿಯ ಅತಿಥಿ ಬಂದಾಗ ಯಾವ ಲೋಕಗಳನ್ನು ಕಟ್ಟಿಕೊಂಡು ನಾನು ಏನು ಮಾಡಿ ಪ್ರಭೋ ಒಂದು ಕ್ಷಣಕಾಲ ನನ್ನ ಮುಂದೆ ನಿಲ್ಲು ಅಂತ ಸೀತಾರಾಮ ಲಕ್ಷ್ಮಣವನ್ನು ನಿಲ್ಲಿಸಿ ಕಾಲಿಗೆ ನೀರು ಹಾಕಿ ಸುಂದರ ಸುವಸ್ತುಗಳನ್ನು ಸಮರ್ಪಣೆ ಮಾಡಿ ಬಳಿಯಲ್ಲೇ ಅಗ್ನಿಯನ್ನು ಪ್ರಜ್ವಾಲಗೊಳಿಸಿ ಶ್ರೀರಾಮನ ಮಂಗಳ ಮೂರ್ತಿಯನ್ನು ಚಿಂತನೆ ಮಾಡ್ತಾನೆ ಮೊದಲು ಪಾದ ಆಮೇಲೆ ನಖ ಆಮೇಲೆ ಅಂಗುಷ್ಟ ಜಾನು ಜಘನ ನಾಭಿ ವಕ್ಷಸ್ಥರ ಕಂಠ ಆ ಸುಂದರವಾದ ಮುಖಾರದಿಂದ ಅಲ್ಲಿಂದ ಹೊರಹೊಮ್ಮತಕ್ಕಂಥ ನಗುವನ್ನು ಸೂಸುವ ತುಟಿ ಆ ತುಟಿಗಳಲ್ಲಿ ಸೂಸುವ ನಗುವಿನ ಹಿಂದಿರತಕ್ಕಂಥ ಪರಮಾನಂದ ಸ್ವರೂಪವಾದ ಆ ಶ್ರೀರಾಮನ ಆ ಶ್ರೀಹರಿಯ ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಉದಾರಿಯಾರಿ ಗುಣಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಶರಭಂಗ ಮಹಾಮುನಿ ರಾಮ ತನಗ ಕೊಡು ಅಪ್ಪಣೆ ಕೊಡು ಹೀಗೆ ಹೇಳ್ತಾ ಹೇಳ್ತಾ ತಕ್ಷಣವೇ ದೇಹತ್ಯಾಗ ಮಾಡ್ತಾ ಜರ್ಜರಿತವಾದ ಕಾಯ ಸನಿಹದ ಬೆಂಕಿಯಲ್ಲಿ ಬಿದ್ದುಬಿಟ್ಟು ಆ ದಿವ್ಯಾತ್ಮ ಸದೈವ ಪರಮಾತ್ಮನ ಮಂಗಲ ರೂಪವನ್ನು ಕಂಡು ಹೋಗ್ತಾ ಸೀತಾಲಕ್ಷ್ಮಣನು ಅಪರನ್ನು ನೋಡಿದ್ರು ಮಹಾಪುರುಷ ಇಲ್ಲಿಗೆ ಬಂದಿದ್ದಾನೆ ಇಂತಹ ಪುಣ್ಯಜೀವಿಗಳನ್ನು ಉದ್ಧಾರ ಮಾಡಲಿತ್ತು ರಘುರಾಮಚಂದ್ರನು ವಿಧಿಪೂರ್ವಕವಾಗಿ ಯೋಗಿಗಳಿಗೆ ಒಪ್ಪುವ ಕ್ರಮದಲ್ಲಿ ದೇಹತ್ಯಾಗ ಮಾಡಿದವನ್ನು ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅನೇಕಾನೇಕ ಋಷಿ ಮುನಿಗಳು ಪ್ರೇಮದಿಂದ ಸ್ವಾಗತಿಸ್ತಾ ಇದ್ದಾರೆ ಅವರೆಲ್ಲರ ಸ್ವಾಗತವನ್ನು ಕೈಗೊಂಡು ಮುಂದಕ್ಕೆ ಅಗತ್ಯಾಶ್ರಮಕ್ಕೆ ಬರ್ತಾ ಇದ್ದಾನೆ ಆ ದಿವ್ಯವಾದಂತಹ ಅಗಸ್ತ್ಯಾಶ್ರಮವನ್ನು ಕಂಡ ಅಕ್ಷಣ ದಕ್ಷಿಣದಲ್ಲೆಲ್ಲ ವೇದ ಪ್ರಚುರ ಮಾಡಿ ಆ ದಸ್ಯಗಳನ್ನು ಕೂಡ ಮಹಾಮಹಾಭಕ್ತರನ್ನಾಗಿ ಮಾಡಿದ ಅಗಸ್ತ್ಯರು ರಾಮನನ್ನು ಸ್ವಾಗತಿಸ್ತಾ ಇದ್ದಾರೆ ಪೂರ್ವದಲ್ಲಿ ತಾನು ನಾರಾಯಣದಿಂದಲೇ ಪಡೆದಿರತಕ್ಕಂಥ ದಿವ್ಯ ಧನುಸ್ಸನ್ನ ಬಾಣಗಳನ್ನ ರಾಮನಿಗೆ ಅರ್ಪಿಸುತ್ತಾನೆ ರಘುರಾಮಚಂದ್ರ ಇದು ನಿನಗೋಸ್ಕರವಾಗಿ ಕಾದರೆ ಸಿಕ್ಕಿದೆ ವಾತಾಪಿ ಇಲ್ವಲಾದ ರಾಕ್ಷಸದ ಕಥೆಗಳನ್ನು ವರ್ಣಿಸಿ ಅಗಸ್ತ್ಯರು ರಘುರಾಮಚಂದ್ರನಿಗೆ ಮುಂದೆ ದುಷ್ಟಶಕ್ತಿಯನ್ನು ನೀನು ದಮನ ಮಾಡುವಾಗ ನಿನಗಿದು ಸಹಾಯಕ್ಕಾಗುತ್ತದೆ ಪ್ರಕಂಥದನ್ನು ಕೊಡ್ತಾರೆ ಶ್ರುತಿ ಕೃಷ್ಣಾದಿಗಳು ಅಗಸ್ತ್ಯಾದಿಗಳು ಶ್ರೀರಾಮನನ್ನು ಬೀಳ್ಕೊಂಡ ಬಳಿಕ ರಘುರಾಮಚಂದ್ರ ಸೀತಿಯನ್ನೊಡಗೋಡು ಒಳ ಪ್ರವೇಶ ಮಾಡುವಾಗಲೇ ಒಂದು ಮರದ ಮೇಲೆ ಕುಳಿತಂತಹ ಮಹಾನ್ ಭೀಕರವಾದ ಪಕ್ಷಿಯನ್ನು ನೋಡ್ತಾನೆ ಆ ತಾಮ್ರತುಂಡ ಯಾರ ನೀನು ಅಂತ ಕೇಳಿದ್ರೆ ನೀನಿದಾರೈ ಪಕ್ಷಿ ವೇಷದ ದಾನವನೋ ಮಾನವನೋ ವಿನದಾಸೂನು ಯಾರ ನೀನು ಸುರನೋ ಭುಜಂಗಮನೋ ಆಗ ನನ್ನ ಬಂದು ನನ್ನನ್ನು ಯಾರು ಅಂತ ಕೇಳ್ತೀಯ ನೀನು ಯಾರು ಅಂತ ಕೇಳೋಣ ನಾನು ಶರತ ಪುತ್ರ ಅಂದಾಕ್ಷಣ ಪಕ್ಷಿ ಕೆಳಕ್ಕಿಳಿದು ಶ್ರೀರಾಮನಿಗೆ ಪ್ರದಕ್ಷಿಣೆ ಬಂದು ವಂದಿಸಿ ಅಯ್ಯ ಜಥಾಯೂತ್ರ ಉಪಕೃತ ನಾನೇ ನಿನಗೆ ಉಪಕಾರವೇ ನೆಸಗಲಿ ತಮಕೃತಿಗೆ ನಾನೇನುಪಕಾರ ಎಸಗಲೆ ಪತ್ಕಾಲ ವದಗುವೆ ಬಂಧು ತಾಪಣಕ್ಕೆ ಸದೋ ಕಾಪಾಡುವೆ ಯಾ ಸ್ನೇಹರಿ ಬಂಧು ಆಪತ್ ಬಂಧು ನಿ ಮೇರೆ ದೇ ಕಣ್ಮು ಉಪಕೃತ ನಾನಿ ನೆ ಧರ್ಮಜ್ಞ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢ ರಾಮನಿಗೆ ಕೆಲವು ಬಿರುದುಗಳುಂಟು ಅವ ಕೃತಜ್ಞ ಆ ಭಗವಂತನು ಮಾನವರಲ್ಲಿ ಇರಬೇಕಾದ ದೊಡ್ಡ ಗುಣವನ್ನು ಇಲ್ಲಿ ವ್ಯಕ್ತಗೊಳಿಸುತ್ತಾರೆ ಮನುಷ್ಯ ಎಂಥ ತಪ್ಪು ಮಾಡಿದರೂ ಪ್ರಾಯಶ್ಚಿತ್ತ ಹೇಳಿದೆ ಶಾಸ್ತ್ರದಲ್ಲಿ ಬ್ರಹ್ಮಹತ್ಯಾದಿಗಳಿಗೂ ಪ್ರಾಯಶ್ಚಿತ್ತ ಉಂಟು ಪ್ರಾಯಶ್ಚಿತ್ತ ಇಲ್ಲದೇ ಇರತಕ್ಕಂಥ ಒಂದೇ ಒಂದು ಪಾಪ ಅಂದರೆ ಕೃತಘ್ನತೆ ಮಾಡಿದ ಉಪಾರವನ್ನು ಮರೆಯತಕ್ಕಂಥ ಕೃತಜ್ಞನಿಗೆ ಮಾತ್ರ ಪ್ರಾಯಶಿಸುತ್ತೇನೆ ಅದಕ್ಕಾಗಿ ಶ್ರೀರಾಮಚಂದ್ರ ತನ್ನ ಕುರಿತು ಸಣ್ಣ ಸೇವೆ ಮಾಡಿದವರೀ ಕೃತಜ್ಞ ಅಯ್ಯ ಜೊಟಾಯು ನೀನು ನನ್ನ ತಂದೆಯ ಮಿತ್ರ ವನವಾಸಿಯಾಗಿ ಬಂದಂತ ನನ್ನನ್ನು ಕಂಡು ಆಪತ್ತು ಸಹಾಯ ಮಾಡುತ್ತೇನೆ ಅಂತ ಹೇಳಿದೆಯಲ್ಲ ನೀನೇ ಆತ್ಮೀಯ ಯಾಕೆ ಆಪತ್ತನ್ನು ಒದಗತಕ್ಕಂಥ ಎಂಟರು ನಿಂತಾನೇ ಈಗ ನನಗೆ ಆತ್ಮೀಯನ ಅಧವಾ ನಿನ್ನ ಸೇವೆಯನ್ನ ಮತ್ತೆ ಮತ್ತೆ ಸ್ಮರಿಸುವುದಕ್ಕಿಂತ ನಿನಗೆ ನಾನು ಉಪಕೃತನಿದ್ದೇನೆ ಕೃತಜ್ಞನಿದ್ದೇನೆ ಆಪತ್ಕಾಲದಲ್ಲಿ ಬಂದು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೆಯಲ್ಲ ಈ ಮಾತಿನಿಂದ ನಾವು ಧನ್ಯರಾಗಿದ್ದೇವೆಂತಕ್ಕಂಥ ರಾಮನ ಮಾತನ್ನ ಆ ಕೇಳಿ ಆ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗ್ತದೆ ರಘುರಾಮಚಂದ್ರಮನನ್ನು ಪಡೆಯಲು ಸ್ಥಿರವಾಗಿ ಪಕ್ಷಿ ಯೋನಿಯಲ್ಲಿ ವೃಕ್ಷ ಯೋನಿಯಲ್ಲಿ ನಾನಾ ಋಷಿ ನಾನಾ ರೀತಿಯಲ್ಲಿ ಪುಣ್ಯಚೇತನಗಳು ಆ ದಂಡ ಕಾರಣದಲ್ಲಿ ಕಾದಿವೆ ಭಗವಂತರು ಅದಕ್ಕೋಸ್ಕರವಾಗಿ ಅರಣ್ಯ ಮಾಸ ಸುಮ್ಮನೆ ಅಲ್ಲ ಒಂದೃಷ್ಟಿಯಲ್ಲಿ ಕೈಕೇಯ ಮಂಥರಿಯರು ಲೋಕೋದ್ಧಾರಕಾರವಾದ ಪುಣ್ಯಕಾರಿ ಮಾಡಿದರು ಶ್ರೀರಾಮಚಂದ್ರನನ್ನು ಕಳುಹಿಕೊಟ್ಟು ಇಲ್ಲಿರುವ ಸಾಧಕರಿಗೆಲ್ಲ ಆ ಸಿದ್ಧಿ ದೊರಕುವಂತೆ ಮಾಡಿರತಕ್ಕಂತಹ ಪುಣ್ಯಾಥಬೇಕಂತೆ ಜಠಾಯುವನ್ನು ಬೀಳುಗೊಂಡು ಅವಶ್ಯವಿದ್ದಾಗ ಕರಸುವನೆಂಬುದಾಗಿ ಒಳಕ್ಕೆ ನುಗ್ಗುತ್ತಾರೆ ಆಗಲೇ ಚಳಿಗಾಲ ಪ್ರಾರಂಭವಾಗ್ತದೆ ಏನು ರಕ್ಷಣೆ ಇದೆ ಕಾಡಿನಲ್ಲಿ ತಪಸ್ವಿಗಳಂತಿರಬೇಕು ಹೇಗಿದ್ದಾರೆ ಶ್ರೀರಾಮಚಂದ್ರ ಗಡ್ಡ ಜಟೆಗಳು ಇಳಿಬಿದ್ದಿವೆ ಆ ಭೀಷಣ ಕುಮಾರ ವಾಲ್ಮೀಕಿ ನರಹರಿ ಕವಿ ವರ್ಣಿಸ್ತಾರೆ ಬಹಳ ಚಳಿ ಹೆಚ್ಚಂತೆ ಆ ವರುಷ ಕಾಡಿನಲ್ಲಿ ಯಾರ್ಯಾರಿಗೆ ಚಳಿ ಆಯ್ತು ಆ ಕವಿ ಹೇಳ್ತಾನ ಸಾಕ್ಷಾತ್ ರುದ್ರದೇವರಿಗೆ ಹಿಮವತ್ ಪರ್ವತದಲ್ಲೇ ಇರತಕ್ಕಂಥ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡಂತಹ ಶಂಕರನಿಗೆ ಚಳಿ ಸಹಿಸಲಿಕ್ಕಾಗಲಿಲ್ಲ ಅಂತೆ ಆಗ ಅವನೇನ್ ಮಾಡಿದ ಚಿರದ ಗಂಗೆಯ ತೂರಿ ತುಹಿನ ಅಂಬರ ಕಿಟ್ಟು ಹಣೆಗಣ್ಣುರಿಯ ನೆಬ್ಬಿಸಿ ತರುವ ನೊಡ್ಡಿದ ಪವನು ನಡುಕದೇ ಕವಿ ವರ್ಣಿಸುವಾಗ ಸ್ವಲ್ಪ ಉತ್ಪ್ರೇಕ್ಷೆ ಇರುತ್ತದೆ ಆ ಹಾಸ್ಯದ ಹೊರಳು ಹೇಗೆ ಹೊರಹೊಮ್ಮುತ್ತಾ ನೋಡಿ ತಲೆಯ ಮೇಲೆ ಗಂಗೆ ಇದ್ದಾಳಲ್ವೇ ಶಿವನಿಗೆ ಅಯ್ಯೋ ನನಗೆ ತಂಪು ಹೆಚ್ಚಾಗಿದೆ ಮತ್ತು ತಲೆಯ ಮೇಲೆ ಅಂತ ಗಂಗೆ ಅಂತ ತೆಗೆದು ಆಕಾಶಕ್ಕೆಸರು ಬಿಟ್ಟು ತುಹಿನಾಕರನ ಅಂಬರ ಕಿಟ್ಟು ಹಾಗೆಯೇ ಚಂದ್ರನನ್ನು ಕೂಡ ಹೋಗುವಂತಾಕಾಶೆತ್ತಕ್ಕೆ ಎಸೆದ ಆ ಭಾವಚಂದ್ರ ಆ ಒಂದು ಚಂದ್ರನ ತಂಪು ಇನ್ನೊಂದು ಕಡೆ ಗಂಗೆಯ ತಂಪು ಇದೆರಡನ್ನೂ ಎತ್ತಿ ಬಿಸಾಡಿದರೂ ಕೂಡ ಚಳಿ ಕಡಿಮೆ ಆಗಲಿಲ್ವಂತೆ ಶಿವನಿಗೆ ಆಮೇಲೆ ಹಣೆ ಗಣ್ಣುರಿಯ ನೆಬ್ಬಿಸಿ ಮೂರನೇ ಕಣ್ಣಿದೆ ನೋಡಿ ಇವನಿಗೆ ಅಲ್ಲಿಂದ ಅಗ್ನಿಯನ್ನು ತಾನೆ ವ್ಯಾಜ್ವಲಮಾನವಾಗಿಸಿ ಅದರ ಮುಂದೆ ಕೂತು ನೊಡಗುತ್ತಾರಂತೆ ಅಷ್ಟು ಚಳಿ ಬೆಂಕಿ ಬೆಲ್ಕೋ ಹರಿ ಪಯೋಧಿಯ ನುಳಿದು ಲಕ್ಷ್ಮಿಯ ಗುರು ಪಯೋಧರದಲ್ಲಿ ನಾರಾಯಣನು ಲಕ್ಷ್ಮಿಯನ್ನೊಡಗೂಡಿದನಂತೆ ಅಂಥ ಭೀಕರವಾದಂತಹ ಚಳಿಯಲ್ಲಿ ಕಮಲದ ಮೇಲಿದ್ದಂತಹ ಬ್ರಹ್ಮದೇವರು ಚಳಿ ಸಹಿಸಲಿಕ್ಕಾಗದೆ ಆ ಕಮಲವನ್ನು ಬಿಟ್ಟು ಗ್ರಹ ಸೇರಿದರಂತೆ ಇವರಿಗೆಲ್ಲ ಚಳಿಯಾಗಲಿ ಸೂರ್ಯನಿಗೂ ಚಳಿಯಾಗಬೇಕೆ ಹೇಳ್ತಾರೆ ಆ ಸೂರ್ಯನಿಗೆ ಚಳಿ ಸಹಿಸಲಿಕ್ಕಾಗದೆ ಕಾತರಿಸಿ ಕಂಗೆಟ್ಟು ಸೀನದ ಭೀತಿಯಲ್ಲಿ ನಿಲ್ಲಲಾರದೋಡಿದ ವೀತಿ ಹೋಸ್ತ್ರನ ಮನೆಗೆ ರವಿ ಮಿಕ್ಕವರ ಪಾಡ ಇನ್ನು ಸಾಮಾನ್ಯ ಜನರ ಸ್ಥಿತಿ ಸೂರ್ಯನಿಗೆ ಚಳಿ ಸಹಿಸಲಿಕ್ಕಾಗದೆ ಅವನು ಅಗ್ನಿದೇವರ ಹತ್ರ ಹೇಳಿದ್ದಂತೆ ಹೇ ಅಗ್ನಿ ನಾನು ಕೆಲವು ದಿವಸ ಬಂದು ನಿನ್ನ ಮನೆಯಲ್ಲಿ ಇರ್ತೇನಪ್ಪ ನನಗೆ ಬಹಳ ಚಳಿ ಹೆಚ್ಚಾಗ ಇಂತಹ ಮೈ ಕೊರೆಯುವ ಭೀಕರವಾದ ಹಿಮ ಚಳಿಯಲ್ಲೂ ಕೂಡ ಶ್ರೀರಾಮಚಂದ್ರೇಂದ್ರಿಯನಾಗಿ ತಪಸ್ವಿಗಳಂತೆ ಕೂತಿದ್ದಾನೆ ಸುತ್ತ ऋषि पूजित रघुराम रामा ऋषि पूजित रघुराम ॠजु मार्गनु रामा ॠजु मार्गनु ॠजु मार्ग ಸದ್ಗುಣ ಧಾಮ ಋಜು ಮಾರ್ಗ ನು ರಾವ ಸದ್ಗುಣ ಧಾಮ ಋಷಿ ಪೋಲಿ ಋಷಿ ಬೋಜಿತ ಬೋರ ಅಸಮಬಲನು ಈ ರಾಜಿಲ್ಲ ಬಂಧುಗಳಿಲ್ಲ ಸುಖಭೋಗಗಳಿಲ್ಲ ಆದರೆ ರಾಮಚಂದ್ರನಿಗೆ ಯಾವುದರಲ್ಲೂ ಕೊರತೆ ಅನಿಸಲಿಲ್ಲದಂತೆ ಅಸಮಲ ವಿಷಮಕಾಲದಲ್ಲಿ ವಸುಮತಿರಂದ ಮಿ ಸು ಕರೆ ಮಿ ಸು ಕರೆ ಇಂದ್ರಿಯ ಬಾಧೆ ಗಣಿ ಗೃಷವಾಗಿ ಹು ರಾಮ ಯೋಗಿ ಕೃಷವಾಗಿ ಹೋಗಿ ಋಷಿ ಪೋಜಿತ ರಘು ರಾಮ ಪ್ರಪಂಚಕ ಮಹದಾದರ್ಶವನ್ನು ಕಾಣಲು ಅವತರಿಸಿರತಕ್ಕಂಥ ಸ್ವಾಮಿ ಜಗತ್ತಿಗೆ ತಾನು ಒಡೆಯನಾದವ ಶ್ರೀಮನ್ನಾರಾಯಣ ಆದರೆ ಈ ಮಹದಾದರ್ಶವನ್ನು ತೋರಿಸಲು ಸ್ಕರವಾಗಿ ಮಾನವ ಮಾತ್ರನು ಏನೇನು ಸಾಧಿಸಬಹುದು ಅನ್ನತಕ್ಕಂಥದ್ದನ್ನು ಕಾಣಿಸಿ ಗೊಂಡಾರಣ್ಯದಲ್ಲಿ ನಿರ್ಭೀತ ಅಷ್ಟೇ ನಿರ್ವೈರ ಅಪಾರ ಸಾಮರ್ಥ್ಯವುಳ್ಳವ ಆದರೆ ಅಷ್ಟೇ ಕರುಣೆಯಿಂದೊಡಗೂಳಿರತಕ್ಕಂಥ ಅದ್ಭುತ ವೀರ್ಯ ಸಂಪನ್ನ ಅಷ್ಟೇ ಕ್ಷಮಾ ಸಮುದ್ರ ಅಂಥ ರಘುರಾಮಚಂದ್ರ ದೇಹವನ್ನು ಕೃಷುವಾಗಿಸಿಕೊಳ್ತಾ ಇದ್ದಾರೆ ಸೀತಾದೇವಿ ಲಕ್ಷ್ಮಣರು ಎರಡೆ ಬಿಡದೆ ತಾನೇ ತೊಡಗಿದ್ದಾರೆ ಯೋಗ್ಯವಾದ ಸ್ಥಳವನ್ನು ಹುಡುಕ್ತಾ ನೋಡಿ ನಿರ್ಮಲ ಜಲತ ಮಾಡಿಕೊಂಡರು ಪರ್ಣಶಾಲೆಯ ಪಾವನವಾದ ಪಂಚವಟಿಗೆ ಬಂದ್ತೀನಿ ಅಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣನ್ ಕರೆದು ಹಿಡ್ತಾ ಇದ್ದಾನೆ ಸೌಮಿತ್ರಿ ನಿನಗೆ ಹೇಗೆ ಕಾಣಿಸ್ತದೋ ಹಾಗೆ ಒಂದು ಸುಂದರವಾದಂತಹ ಆಶ್ರಮವನ್ನು ರಚನೆ ಮಾಡುವ ನಮ್ಮ ವಾಸಸ್ಥಳಕ್ಕೆ ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಒಳಗೊಳಗ ನೋವು ಆಯಿತು ಹೀಗೆ ನೀನು ಹೇಳಬಹುದೇ ನಿನಗೆ ಹೇಗೆ ಕಾಣಿಸ್ತದೋ ಹಾಗೆ ಮಾಡುವಂತೆಯಲ್ಲ ನನಗೆ ನನಗಂತ ಸ್ವಾತಂತ್ರ್ಯವೇ ನಾನು ನಿನ್ನ ಆಳು ಹೀಗೆ ಮಾಡುವಂತೆ ನೀನು ಆಜ್ಞೆ ಮಾಡಬೇಕೆ ಹೊರತು ನೀನು ಕಂಡ ಹಾಗೆ ಮಾಡುವಂತೆ ಹೀಗೆ ಹೇಳ್ತೀಯಾ ಸ್ವಾಮಿ ಲಕ್ಷ್ಮಣರು ಹೋಗಿ ಆಶ್ರಮದ ರಚನೆ ಮಾಡ್ತಾ ಇದ್ದಾರೆ ಬೇಕಾದ ಸುವಸ್ತುಗಳೆಲ್ಲ ಕೂಡ ಹಾಕಿ ವಾಸ್ತುಶಿಲ್ಪಕ್ಕನುಗುಣವಾದ ಕ್ರಮದಲ್ಲಿ ದಿವಿ ಆಶ್ರಮವನ್ನು ರಚಿಸಿದ್ದಾನೆ ಒಂದು ಕಡೆ ಅಧ್ಯಯನ ಕಕ್ಷ ಇನ್ನೊಂದು ಕಡೆ ಆಯುಧಾನಗಳು ಇಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕೋಣೆ ಮತ್ತೊಂದು ಕಡೆ ಫಲಗಳ ಸಂಗ್ರಹ ಮಾಡಲಿಕ್ಕೆ ಇನ್ನೊಂದೆಡೆ ಋಷಿ ಮುನಿಗಳು ಬಂದರೆ ಅವರ ವಸತಿಗೆ ಬೇಕಾದ ಅತಿಥಿಯ ಕೋಣೆ ಇನ್ನೊಂದು ಕಡೆಗೆ ಯಜ್ಞಶಾಲೆ ವೈವಿಧ್ಯಮಯವಾದ ಸುಂದರವಾದ ಶಿಲ್ಪಶಾಸ್ತ್ರಕ್ಕನುಗುಣವಾಗಿ ರಚಿಸುತ್ತ ಪಾಕಶಾಲೆಯನ್ನಣೆಗೊಳಿಸಿ ಎಲ್ಲ ಸಿದ್ಧತೆಗೈದು ಶ್ರೀರಾಮಚಂದ್ರನೇ ಬಂದು ಹೇಳ್ತಾನೆ ಇಂದು ರಾಕ್ಷೋಧ್ರಾನಿಗಳನ್ನು ನಡೆಸಿ ಆ ವಾಸ್ತುಪುರುಷನ್ನು ಪೂಜಿಸಿ ನಾವು ಆಶ್ರಮ ಪ್ರವೇಶ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೂ ಮೊದಲು ಒಂದು ಸಲ ಬಂದೆಲ್ಲ ನಿರೀಕ್ಷಿಸಬೇಕು ಅಂತ ಹೇಳ್ತಾನೆ ಶ್ರೀರಾಮಚಂದ್ರ ಬಂದು ನಿಯಮದಂತೆ ವಾಸ್ತುಪುರುಷ ಪೂಜಾದಿಗಳು ಮುಗಿದು ಆ ಆಶ್ರಮ ಪ್ರವೇಶವಾಗ್ತದೆ ಒಂದೊಂದನ್ನೇ ಗಂಭೀರವಾಗಿ ಶ್ರೀರಾಮ ಹೀಗೆ ನೋಡ್ತಾರೆ ಮುಗುಳು ನದ್ತಾರೆ ಆ ಲಕ್ಷ್ಮಣ ಎಷ್ಟು ಸುಂದರವಾಗಿ ಮಾಡಿದ್ದೆ ನೋಡು ಇದು ಅಧ್ಯಯನ ಕಕ್ಷಿ ಅಲ್ವೇ ಇದಲ್ಲವೇ ಫಲಮೂಲಕ ಸಂಗ್ರಹ ಓಹೋ ಅತಿಥಿಗಳ ಕೋಣೆ ಎಷ್ಟು ಸುಂದರ ಕತ್ತಿಗೆಗಾಗಿ ಪಾಕಶಾಲೆ ಎಷ್ಟು ಸುಂದರವಾಗಿ ರಚನೆ ಮಾಡಿದ್ದೆ ಲಕ್ಷ್ಮಣ ನೀ ಮಾಡುವ ಎಲ್ಲ ಈ ಕಾರ್ಯದಲ್ಲಿ ಎಷ್ಟೊಂದು ಕೃತಜ್ಞತೆ ಎಷ್ಟೊಂದು ವಿನಮ್ರತೆ ನಾ ಮಾಡಿದೆ ಎಂಬ ಅಹಂತ್ಯ ಕೂಡ ನಿನ್ನ ಬಳಿಗೆ ಸೋಕಿಲ್ಲ ಓಹೋ ಇದು ಯಜ್ಞಶಾಲೆಯೇ ಒಂದೊಂದನ್ನೇ ನೋಡ್ತಾ ನೋಡ್ತಾ ಮುಂದಕ್ಕೆ ಬರ್ತಾನೆ ಅಲ್ಲಿ ಲಕ್ಷ್ಮಣರು ಇಂತಹ ಒಂದು ಸುಂದರವಾಗಿರತಕ್ಕಂತಹ ಕೋಣೆಯನ್ನು ಸಜ್ಜಾಗಿಸಿ ಸಿದ್ಧಗೊಳಿಸಿದ್ದ ಮೆಲ್ಲ ಬಂದು ಶ್ರೀರಾಮಚಂದ್ರ ಬಾಗಲನ್ನು ಹೀಗೆ ತಳ್ಳುತ್ತಾನೆ ಒಳಗೆ ನೋಡಿ ಹಂಸಪಕ್ಷೀಯ ತುಪ್ಪುಳಗಳಿಂದ ಕೇಳಿದಂತಹ ಸುಂದರವಾದಂತಹ ಪಲ್ಲಂಗ ಪಲಗಲಿಕ್ಕೆ ಪಂಚ ಎಲ್ಲ ವಿಧವಾದಂತಹ ಸುವಸ್ತುಗಳು ಅದು ಲಕ್ಷ್ಮಣನು ಶ್ರೀರಾಮ ಮತ್ತು ಸೀತೆಯರಿಗೆ ಒಂದು ಅಂತಃಪುರ ರಚನೆ ಮಾಡಿಕೊಟ್ಟಿದ್ದ ಇದನ್ನು ಹಾಗೆ ನೋಡುವಾಗ ರಾಮನ ಕಣ್ಣು ಕಂಬನಿಗೂಡಿ ತಣ್ಣೀರು ತಂದುಕೊಂಡವನಾಗಿ ಲಕ್ಷ್ಮಣ ತಮ್ಮ ನೀನು ಇರುವುದರಿಂದ ನನಗೆ ನನ್ನ ತಂದೆಯೇ ತೀರಿಕೊಂಡಾದ ಕಾಣಿಸೋದಿಲ್ಲ ಭಾವಜ್ಞೇನ ಕೃತಜ್ಞ ಲಕ್ಷ್ಮಣ ನನ್ನ ಭಾವವನ್ನರಿತು ನನಗೆ ಬೇಕಾದನು ಕೂಲುತ್ತಿರಿದ ರಚನೆ ಮಾಡಿದ್ದಿ ಪೃಥಜೃತೆಯಿಂದ ಮಾಡಿದ್ದಿ ಲಕ್ಷ್ಮಣ ಸ್ವತಃ ನೀನು ಪತ್ನಿಯನ್ನು ತ್ಯಜಿಸಿ ಅಣ್ಣನಾದ ನನ್ನ ಸೇವೆಗೆಲ್ಲ ಆಗಮಿಸಿ ನನಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದಲ್ಲವೇ ಅಣ್ಣ ಅತ್ತಿಗೆ ಸುಖವಾಗಿರಲಿ ಅಂತ ನಮಗೆ ಅಂತಪುರ ರಚನೆ ಮಾಡಿಕೊಟ್ಟಿದ್ಯಾತ್ಸ ನಿನ್ನ ಋಣವನ್ನು ಹೇಗೆ ನಾನು ತೀರಿಸ ಈ ರೀತಿಯ ಸಿದ್ಧತೆಯನ್ನು ಮಗನಿಗೆ ಮಾಡಿಕೊಡುವುದು ಯಾರು ತಂದೆ ಮಗನಿಗೆ ಮಾಡಿಕೊಡು ದಶರಥ ಭೂಪಾಲನು ಮಗನಾದ ನನಗಿಂತ ಸಿದ್ಧತೆಯನ್ನು ಮಾಡಿಕೊಡ್ಲಿಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿದ್ದ ಮಗ ಲಕ್ಷ್ಮಣ ನೀನಿರುವುದರಿಂದ ನನಗೆ ನನ್ನ ತಂದೆಯ ತೀರಿಕೊಂಡು ಕಾಣಿಸಲಿಲ್ಲ ನೀನು ನನ್ನ ಪಿತೃವಿನ ಸ್ಥಾನದಲ್ಲಿದ್ದು ನನ್ನ ಪ್ರೀತಿಯ ಈ ಕೊಡುಗೆಯನ್ನು ಕೊಟ್ಟಿದ್ದಿ ಎಂಬ ರಾಮನ ಮಾತು ಎಷ್ಟು ದೊಡ್ಡ ಲಕ್ಷ್ಮಣನಿಗೆ ನಾಚಿಕೆ ಆಗ್ತದೆ ಪ್ರಭೋ ನಾನಲ್ಲ ನಿನ್ನ ಇದು ಬೇಡಿದ್ದೆ ಇದು ನನ್ನ ಅಪೇಕ್ಷೆ ಅಲ್ಲ ನಾ ಮಾಡಿರ್ತಕ್ಕಂಥ ನಿನ್ನ ಸೇವೆಯಲ್ವೇ ಸ್ವಾಮಿ ಇದು ದಾಶರಥೇ ದಯಮಾಡು ಇದೆಲ್ಲ ಬೇಡ ನನಗೆ ಸ್ವಾಮಿ ದಾಶರಥೇ ದಯಮಾಡು ನಿನ್ನ ದಾಸದಾಸನ ಸೇವೆಯನೋಡು ನೋಡೋ ದಾಸದಾಸನ ಸೇವೆಯ ನೋಡೋ ದಾಸರಥೇ ದಯ ಮಾಡು ಹಾಮಿ ನಿನ್ನ ದಾಸದಾಸನಿ ಸೇವೆಯನ್ನು ಸಂತುಷ್ಟಿ ಸ್ವೀಕಾರ ಮಾಡ್ಬೇಕು ನಿರಜಕ್ಷ ಜಾಯ ಸಂಸಾರ ಪಾರಗಾಣ ಜಿರ್ ಪರಿ ಗಾರಕ ನೀರಾಮ ಪಾರಾಣ ರೀ ಪರಿ ಗಾರಕ ಮಾಡು ನಿನ್ನ ದಾಸದಾಸನ ಸೇವ ನೂರ ದಾಸದಾಸ ಚಂದಜಿ ನಿನ್ನ ಪದ ದ್ವಂದ್ವಗಳನು ದಿನ ವಂದಿಸುವೇನೋ ಮುದಿಂದ ವಂದಿಸುವ ಮುದದಿಂದಾನಂದದಿಂದ ದಾಶರತೆ ದಯ ಮಾಡೋ ೋ ದಯಮೋ ದಯ ಸ್ವಾಮಿ ನನ್ನ ಸೇವೆಯನ್ನು ಸ್ವೀಕಾರ ಮಾಡಬೇಕು ಇದಕ್ಕಾಗಿ ನನ್ನನ್ನು ಹೊಗಳಿ ಅಹಂಕಾರಾದಿಗಳಲ್ಲಿ ಪ್ರವೇಶವಾಗದಂತೆ ಕಾಪಾಡಬೇಕು ಲಕ್ಷ್ಮಣನ್ನು ಅಪ್ಪಿಕೊಂಡು ಸೀತಾಸಮೇತನಾಗಿ ಅಂತಃಪುರವನ್ನು ಹೊಕ್ಕಿದ್ದಾನೆ ಡಾಕ್ಟು ರಾಮಚಂದ್ರ ಆ ಮಂಚ ನೋಡ್ತಾನೇ ಹಂಸ ತಲ್ಪ ಎಲ್ಲೆಲ್ಲೆಲ್ಲ ಸಂಗ್ರಹ ಮಾಡಿದ್ದಾನೆ ಆ ಕಾಡಿನಲ್ಲಿ ಮಲಗಬೇಕು ಅಂತ ಹೋಗುವಾಗ ಹಿಂದಗದ ನನಗಿದು ಯೋಗ್ಯವೇ ಭೋಗ ತಪಸ್ವಿಲ್ವೇ ನಾನು ರಾಮಭವತು ತಾಪಸಹ ನೀ ತಪಸ್ವಿಗಳಂತಿರಬೇಕು ಅಂತ ನಾನು ಚಿಕ್ಕಮ್ಮ ಹೇಳಿದ್ದಾಳೆ ಹೋಗಲಿ ಅರಸೊತ್ತಿಗೆಯಲ್ಲಿ ಸಕಲ ಭೋಗದ ಮಧ್ಯದಲ್ಲಿದ್ದಂಥ ಭರತನು ನನ್ನ ಸ್ಮರಣೆ ಮಾಡಿ ಕಲ್ಲು ಮುಳ್ಳಿಡದ ನೆಲದಲ್ಲಿ ಮಲಗುತ್ತಾರೆ ನಂದಿ ಗ್ರಾಮದಲ್ಲಿ ಸುಪೊತ್ತಿಗೆಯ ಸಮಸ್ತ ಸುಖ ಭೋಗಗಳಿದ್ರೂ ಕೂಡ ನೆಲದ ಮೇಲೆ ಮಲಗತಕ್ಕಂಥ ಮಹಾಯೋಗಿ ಭರತ ನಾನು ಸರ್ವ ಮಾಡಿ ಬಂದು ತಾಪಸಿ ಹೀಗಿನ ಮೇಲೆ ಭರತ ಆ ರಾಮನ ಕರುಣೆಯ ಕಡಲು ಬತ್ತುತ್ತೇನು ಅಚ್ಚರಿಯನಿಸಿ ಸಿಲ್ಲರಿಗೆ ಭರತ ಗುಣ ಭರಿತ ಶೋಭ ಚರಿತ ಮತಿಯೂತನ ಭರತ ಗುಣ ಭರತ ಶೋಭ ಚರಿತ ವಿರತಿ ಭ ಕೂಟಿ ಜಾನ ಘನ ಸೌನ ಗುಣ ಗುಣ ಭರಿ ಶುಭ ಚರಿ ಮಾತ್ಮ ದಶರಥನ ಯಶದಾಗತದ ತ್ಮ ದಶರಥ ಯಶದಗರ್ಮೇತವತ್ಳೆ ನಿರೇಣ ಪೇಣೇನು ಧರ್ಮ ಸೂಕ್ಷ್ಮದ ಅರಿತ ಮರತಾ, ಮರತಾ, ಭರತ ಮನಾದ ಭರತನ ನೆನೆದು ಬರೆಯ ನೆಲದ ಮೇಲೆ ಮಲಗಿದಂತೆ ಶ್ರೀರಾಮಚಂದ್ರ ಎಂಥ ಭಾತೃಪ್ರೇಮ ಎಂಥ ದಿವ್ಯಾದರ್ಶಗಳು ಭಗವಂತ ಇದನ್ನು ತೋರಿಸಲಿಕ್ಕಾಗಿ ಅವತಾರ ಮಾಡಿರತಕ್ಕಂಥ ಸರಿ ಕೆಲವು ಕಾಲ ಆನಂದದಿಂದ ನೆಮ್ಮದಿಯಿಂದ ಕಳೆದರು ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಮ ಯಾವಾಗ ಲೋಕ ಕಂಠ ಪ್ರನಾಶ ಮಾಡುತ್ತೀ ನೀನು ಮನುಷ್ಯರಿಗಾದರ್ಶ ತೋರ್ಲಿಕ್ಕಾಗಿ ಮಾತ್ರ ಅವತಾರ ಮಾಡಿದ್ದೇನು ನಮ್ಮಂತಹ ದೇವತೆಗಳ ಕಷ್ಟವನ್ನು ಯಾವಾಗ ದೂರ ಮಾಡ್ತಿ ಪರಮಾತ್ಮ ಸಂಕಲ್ಪಿಸಿದ್ರು ಯಾರು ಅದೊಂದು ದಿನ ಸಾತು ಸೂರ್ಫನಖ ನಾಮ ದಶಗ್ರೀವಸ್ ರಕ್ತ ವಿದ್ವಜ್ಜೂಹನಂತಕ್ಕಂತಹ ತನ್ನ ಪತಿಯನ್ನ ಕಳಕೊಂಡು ಬೇಕಾದ ಹಾಗೆ ಬಿಹರಿಸಬೇಕೆಂಬುದಾಗಿ ಬಯಸಿ ಹದಿನಾಲ್ಕು ಸಹಸ್ರ ಸೈನ್ಯದೊಂದಿಗೆ ಖರದೂಷಣ ತ್ರಶಿರಗಳ ರಕ್ಷಣೆಯಲ್ಲಿ ಜನಸ್ತಾದರೂ ವಾಸ ಮಾಡತಕ್ಕಂಥವರು ರಾವಣನ ತಂಗಿ ಭಗಿನೀ ರಾಮ ದದರ್ಶ ತ್ರಿದಶೋಪಮಂ ಇವಿದೇವು ಸುಂದರಳಾದಂಥ ರಾಮನನ್ನು ನೋಡುತ್ತಾಳೆ ಕಾಮುಖಿ ರಾಮನನ್ನು ನೋಡುತ್ತಲೇ ಬೆಳಿಗ್ಗೆ ಧಾವಿಸ್ತಾಳೆ ಲಜ್ಜಗಟ್ಟೆ ವಿಕಾರಿ ಎಂದಳು ಯಾರಿ ಸುಂದರ ಎಲ್ಲಿಂದು ಬಂದಿದ್ದಾನೆ ಮಾರ ಸುಂದರ ಸು ಕೋಮಾರ ಶರೀರ ಮಾರ ಸುಂದರ ಸು ಕೋಮಾರ ಮಾತಾಡಿಸ್ತಾಳೆ ಏ ಸುಂದರ ೀರ ಗಂಭೀರ ಯಾರ ಶೂರ್ಯಾರು ಜನ ಸ್ಥಾನ ಶೂರನಾರು ಜನ ಸ್ಥಾನ ಮಾರ ಸುಂದರ ಧೇರ ಗಂಭೀರ ಮಾರಂಭೀರ ಶೇರು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 ಮಾತುಗಳನ್ನು ಇವಳಿ ಯಾರೊಬ್ಬ ಹೆಣ್ಣು ಮಗಳು ಹತ್ತಿಟ್ಕೊಂಡಿದ್ದಿ ನಿನ್ನ ರೂಪಕ್ಕೆ ಇವಳು ಹೋಲ್ತಾಳೇನು ಕುರೂಪಿಯಾದಿ ಇವಳು ಯಾಕೆ ನಿನಗೆ ನನ್ನನ್ನು ನೋಡು ಅವಳು ನಿಮ್ನೋದರಿ ನಾನು ಲಂಬೋದರಿ ಇದ್ದೇ ಅವಳು ವಿಶಾಲಾಕ್ಷಿ ನಾನು ವಿರೂಪಾಕ್ಷಿ ಇದ್ದೇನೆ ಸ್ವಲ್ಪ ನನ್ನ ಕಡೆಗೆ ನೋಡು ನಾನು ಅನುರೂಪಳಾಗಿರತಕ್ಕಂಥವಳು ನಿನಗೆ ಶ್ರೀರಾಮಚಂದ್ರ ನಸುನಗತ ಓಹೋ ಏನು ಮಾಡಲಿ ನಿನ್ನನ್ನು ಸ್ವೀಕಾರ ಮಾಡಬಹುದಾಗಿತ್ತು ಏಕಪತ್ನಿ ವ್ರತ ಸುಭಾಷಿತ ಸೋಕಿಹುದೂ ನನಗೊಂದು ಹಾಳ ದೆವ್ವ ಗರಬಡದಂತೆ ಬಡದಿದೆ ಏಕಪತ್ನಿ ವ್ರತ ಏಕಪತ್ನಿ ವ್ರತ ಅಂತ ಒಂದು ವ್ರತ ಇದೆ ನನಗೆ ಆದ್ರಿಂದ ನೀನು ಎಷ್ಟೇ ಸುಂದರೆಯಾದರೂ ನಿನ್ನನ್ನು ಸ್ವೀಕಾರ ಮಾಡುವಾಗಿಲ್ಲ ನಾನು ನಮ್ಮವನು ನಮಗಿಂತ ನೋಮಡಿಯ ನನ್ನ ತಮ್ಮ ಒಬ್ಬ ಇದ್ದಾನೆ ನನಗಿಂತ ನಾಲ್ಕು ಪಟ್ಟು ಸುಂದರವ ರೂಪಿನಲ್ಲಿ ಸೊಬಗಿನಲ್ಲಿ ಶೌರ್ಯ ಟೋಪದಲ್ಲಿ ಕುಂದಿಲ್ಲ ಎಂತ ಸುಂದರ ನನ್ನ ತಮ್ಮ ಸೊಬಾಗಿ ನಾನಿ ಶೌರ್ಯ ತಾಪದಲ್ಲಿ ಕುಂದಿಲ್ಲ ಮನ್ಮತಾಪವನ್ನು ತಗ್ಗಿಸಲು ತಕ್ಕವನವನು ನೋಡಲಿಕ್ಕೆ ರೂಪಿನಲ್ಲಿ ಸೊಬಾಗಿ ನಾನಿ ಎಲ್ಲದರಲ್ಲೂ ಕೂಡ ನಿನ್ನ ಮನ್ಮತ ತಾಪವನ್ನು ತಗ್ಗಿಸುವುದರಲ್ಲಿ ಅವನ ಸಮರ್ಥ ಎಂಬುದಾಗಿ ಲಕ್ಷ್ಮಣ್ ಹತ್ರ ಕಳಿಸ್ತಾ ಅದು ಯಾವ ಗಳಿಗಿಯೋ ಲಕ್ಷ್ಮಣನು ತನ್ನ ಖಡಗವನ್ನ ಒಂದು ಕಲ್ಲಿಗೆ ತಿಕ್ಕಿ ಆ ಧಾರೆಯ ನಿನ್ನೂ ಕೂತಿದ್ದ ಕೈಯಲ್ಲಿ ಶಸ್ತ್ರವಿತ್ತು ಬಳಿಗೆ ಬಂದು ಪ್ರೀತಿಯಿಂದ ಮಾತನಾಡಿಸುತ್ತಾಳೆ ನಿನ್ನ ಕಳಿಸಿದ್ದಾನೆ ನೋಡಿದರೆ ಹೌದು ಒಳ್ಳೆ ಕೆಂಪು ಕೆಂಪು ಇದ್ದಿ ನೋಡ್ಲಿಕ್ಕೆ ಅವರಿಗಿಂತ ಸುಂದರನೇ ಶೂರ್ಪನಖಾ ಅಂತ ಜನ ಹೇಳ್ತಾರೆ ಇವರೂಪಾ ಅಂದ್ರೆ ಮೊರದಂತಹ ಉಗುರುಳ್ಳವಳು ಅಂತಾರೆ ಅದು ನಂಬಬೇಡ ನಾನು ಚಂದ್ರನ ಕ ನಿನ್ನನ್ನು ಮೆಚ್ಚಿ ಬಂದಿದ್ದೇನೆ ನಿನ್ನ ಹೇಳಿದ್ದಾನೆ ನನ್ನೊಡಗೂಡೇನಡಾಗಿ ಈಗ ತಿರುಗಿ ನೋಡ್ತಾನೆ ಜಿತೇಂದ್ರೇನಾಗಿರತಕ್ಕಂಥ ಲಕ್ಷ್ಮಣ ಶ್ರೀರಾಮಚಂದ್ರನ ಈ ದುರಂತ ಕಾಲದ ಆ ನವಿರಾದ ಹಾಸ್ಯವನ್ನ ಮನಸ್ಸಿಗೆ ತಂದುಕೊಂಡು ಮುಗುಳುನಕ್ಕು ಹೇಳ್ತಾನೆ ಆ ಮುಗುಳು ನಗು ನೋಡಿ ಆತ ಮುಗನ ಕಾಂತಿ ಕಿ ಲಕ್ಷ್ಮಣನಂದ ನೋಡು ನಾನ ರಾಮನ ದಾಸ ನೀನ್ ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನ್ ದಾಸಿ ನಿನಗೆ ರಾಣಿ ಪದವಿ ದೊರಕೋದಿಲ್ಲ ಸುಖ ಭೋಗಗಳು ದೊರಕು ಆದ್ರಿಂದ ಮತ್ತೆ ಪುನಃ ಹೋಗಿ ಅವನನ್ನೇ ನೀನು ಕೇಳಿಕೊಂಡ್ರೆ ನೀನ್ ರಾಣಿ ಆಗ್ತಿ ಶೂರ್ಪನಖ ನಿಜ ಅಂತಕೊಂಡು ಹತ್ತಿರಕ್ಕೆ ಬಂದು ರಾಮ ಅಲ್ಲಿ ಹೋಗುವಂತಾನೆ ಲಕ್ಷ್ಮಣ ಇಲ್ಲಿ ಹೋಗುವಂತಾನೆ ಆಗಲೇ ಕೋಪದಿಂದ ಹೇ ರಾಮ ದಶಗ್ರೀವನ ಭಗೀರಿಯಾದಂಥ ನನಗೆ ಅವಮಾನ ಮಾಡುತ್ತೀರಿ ಇಲ್ಲ ಇಲ್ಲ ನಾನು ಮದುವೆ ಮಾಡಿಕೊಂಡಾಯ್ತು ಏಕಪತ್ನಿ ಬರುತ್ತೆ ನನಗಾಗ ಹಾಗಾದ್ರೆ ರಾಮ ನನಗೆ ಸಿಗಲಿಕ್ಕೆ ಈ ಸೀತ ತಾನೇ ಆತಂಕ ಉಂಟು ಮಾಡತಕ್ಕಂಥಳು ಆ ಸೀತೆಯನ್ನೇ ಕೊಲ್ತೇನೆ ಅಂತ ಮುಂದಕ್ಕೆ ಬರ್ತಾಳೆ ಅಲ್ಲಿ ತನಕ ಎತ್ತಿದವನಲ್ಲ ಲಕ್ಷ್ಮಣ ಯಾವಾಗ ಸೀತಾದೇವಿಯನ್ನು ನುಂಗುತ್ತೇನೆ ಅಂತ ಬರುತ್ತಾಳೋ ಆಗ ತನ್ನ ಖಡ್ಗವನ್ನೆತ್ತಿ ಕೊಲ್ಲುವುದಕ್ಕಿಂತ ಇವಳಿಗೆ ಶಿಕ್ಷು ಕೊಡೋದು ಉತ್ತಮ ಸ್ತ್ರೀ ವರಹ ಮಾಡತಕ್ಕಂತಹ ಬೇಡ ಎಂಬುದಾಗಿ ಅವಳ ಮೂಗನ್ನು ಕತ್ತರಿಸುತ್ತಾರೆ ಆ ಕಿವಿಮೂಗಳ ಕೊಯ್ಯಲ್ಪಡ್ತಾರೆ ಕೆತ್ತಿ ನಾನು ಆ ಮೂಗು ಕೊಯ್ದಾಕ್ಷಣ ಓ ಅಂತು ಬಬ್ಬಿಡುತ್ತ ರಾಕ್ಷಸಿತಾವನ ಸುಕರನಂದಿಗಿ ರಕ್ಷ ಸೂತೀ ಸೂತ ಸ್ವತರಿ ಉದೇಕ ಹಸ್ತೀವಿ ಪಡೆಯು ಕರಾಕೃತಿ ದಾಧನಿ ಕುಮಾರು ಪುರ ವಿಕ್ರಮಿ ಬಳು ಸಮರೂ ಕರ ಸೋದ ಕಷ್ಟು ಶ್ರೀಕರಾ ಕೃತಿಯ ರಾಕ್ಷಸಿ ವನಸೂಕರಂತೆ ಕಾಡು ಹಂದಿಯಂತೆ ಖರ್ಜಿಸ್ತಾ ಬೊಬ್ಬಿಟ್ಟು ಬರ್ತಾ ಇದ್ದಳೆ ಕ ಪ್ರಕಾರ ಕೇಳಿದ್ರು ತಂಗಿ ಇದೇ ನಿನ್ನ ಮೂಗಿ ಯಾರು ಕತ್ತರಿಸಿದ್ರು ಇದೇಕೆ ಮೇಲೆ ಗಾಯ ಆಗ ಹೇಳ್ತಾಳಂತೆ ಏನಿಲ್ಲ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇಂಥ ಬಂದು ಸುಂದರ ಹಾಸ್ಯ ಸನ್ನಿವೇಶ ರೂಪಿಸುತ್ತಾಳೆ ಆ ಮೂಗು ಕತ್ತರಿಸಲ್ಪಟ್ಟಿದೆ ಬಂದು ಹೇಳ್ತಾಳಂತೆ ತರುಣವೂ ರೂಪ ಸಂಪನ್ನೂ ಬಹಳ ಸುಂದರನಿದ್ದಾರೆ ನೋಡ್ಲಿಕ್ಕೆ ಎಷ್ಟು ಆನಂದವಾಗ್ತದೆ ಅಂದ್ರು ಮೂಗು ಕೊಯ್ದಾಗಲೇ ಇಷ್ಟು ವರ್ಣನೆ ಮಾಡ್ತಾಳ ಆದ್ರೆ ಮೂಗಿದ್ರೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಿದ್ರು ಆ ರಾಮ ಅಂಥ ರಘುರಾಮಚಂದ್ರ ಮಹಾರಾಜಕೀ